ಕೋಲೆ ತುವೈ ನಾರಿ ಕೋಲೆ ಪದವ ಕೆಲ ವಾಲೆ ಕೋಲ ತು ವೈ ನೇ ಪದವ ಕೆಲೋ ವಾ ಎರೋ ವರಲ್ಲರ ಮ್ಯಾಲ ನಮ್ಮ ಸ್ವಾಮಿ ಪದ ಪೀಲೇ ಎರೋ ನಮ್ಮ ಸ್ವಾಭಿ ಪದ ಏನಿ ಮೇಲೆ ಮೈ ಯೋದು ಎತ್ತು ಕಾಲ್ ಮುಡ್ಕೊಂಡು ಗೊರ್ಕಲ್ಗೆ ಬಿತ್ತು ಏನೇ ಮೈ ಯೋದು ಎತ್ತು ಕಾಲ್ ನೋಡ್ಕೊಂಡು ಗೊರ್ಕಲ್ಗೆ ಬಿತ್ತು ಅಯ್ಯ ಹೆಗ್ಲಲ್ಲಿ ನೊಗ ಹೊತ್ತು ನಮ್ಮ ರಾಮ ನಮ್ಮ ರಾಮ ಅಪ್ಪನ್ ಕಿವಿ ಎರಡು ಮುತ್ತು ಅಯ್ಯ ಹೆಗ್ಲಲ್ಲಿ ನೊಗ ನ ಕಿವಿ ಎರಡು ಮುತ್ತು ಕೋಲೆ ಸುವೈ ನರಿ ಕೋಲು ಕೋಲೆ ಕೋಲು ಪದವ ಚೆಲು ಬಲೆ ಹಾದಿಲಿ ಹೋಗೋನೆ ಹುಡುಗ ಅವ ತೊಪ್ಪೆ ನೈ ಎತ್ತುವ ಬಡಗ ಹಾದಿಲಿ ಹೋಗೋನೆ ಹುಡುಗ ಅವ ತೊಪ್ಪೆ ನೈತ್ತುವ ಬಡಗ ಅಯ್ಯ ಹಕ್ಕಿನ್ನ ಹಿಡ್ಕೊಂಡು ಗಿಡುಗ ನಮ್ಮ ರಾಮಪ್ಪನ್ ಕೈ ಎರಡು ಅಯ್ಯ ಹಕ್ಕಿ ನಡ್ಕೊಂಡು ಗಿಡುಗ ನಮ್ಮ ರಾಮಪ್ಪನ್ ಕೈಗರಣ ಪಚ ಕಡಗ ಕೋಲೆ ಸುವೈನಾರಿ ಓಲು ಕೋಲೆ ಓಲು ಪದವ ಕೆಳು ಬಾಲೆ ಶುಕ್ರಾರ ಮೈಸೂರ ಸಂತೆ ಅಲ್ಲಿ ಬ ರಾಗ ಮೂಲಂಗಿ ಕಂತೆ ಶುಕ್ರಾರ ಮೈಸೂರ ಸಂತೆ ಅಲ್ಲಿ ಬ ಕಂತೆ ಅಯ್ಯೋ ನಂಗು ನೀವು ದೇ ತುರಿ ಎಸ್ ಹಣ್ಣು ಜನ ಬಂತೆ ನಂಗು ನೀವು ಕೋ ಚಿಂತೆ ತುರಿಯಸ್ಯೋದು ಜನೂ ಜವನ ಬಂತೆ ಕೋಲೆ ತು ವೈ ನೋಲು ಕೋಲೆ ಕೋಲು ಪದವ ತು ಬಾಲೇ ಹಿಗೆ ಹೋಗುವ ಬ್ಯಾಡ ಮಲ್ಲಿ अली ग्वाड़े मेले कुम्ड अली ग्वाड़े मेले कुम्ड से पल्ली अल्लीनावली नमा कई बिल्ली अय्याज कुनावल नमा कोलू पद पदवा ು ಬಾಲೆ ಮಧುಮೆ